ಐವತ್ತನೆಯ ತರಂಗ ಋಷಿ ಪರಿಷತ್ತು ನಚಿಕೇತಾಶ್ರಮದಲ್ಲಿ ಸೇರಿದು ದೂರ ದೂರದಿಂದ ಪ್ರಸಿದ್ಧರಾದ ಬ್ರಹ್ಮರ್ಷಿ ಮಹರ್ಷಿ ದೇವರ್ಷಿಗಳೆಲ್ಲ ದಯಮಾಡಿಸಿದ್ದಾರೆ ಎಲ್ಲರೂ ಮಧುಪರಿಪರ್ಕಕ್ಕೆ ಯೋಗ್ಯರಾದವರು ವೇದ ಅನುಗ್ರಹದಿಂದ ಅನೇಕಾನೇಕ ಋಗಳನ್ನು ಪ್ರತ್ಯಕ್ಷವಾಗಿ ಕಂಡು ಹಾಡಿ ಲೋಕೋದ್ಧಾರಾದವರು ವೇದ ವೇದಾಂಗ ಪಾರಂಗತರು ಹಲವರು ಯಜ್ಞಗಳಲ್ಲಿ ಸೋಮಪಾನ ಮಾಡಿ ಕೃತಾರ್ಥರಾದವರು ಧರ್ಮಜ್ನರಾಗಿ ಬ್ರಹ್ಮವೇತರಾಗಿ ತಮ್ಮ ತಪೋಬಲದಿಂದ ಬ್ರಹ್ಮಾಂಡವನ್ನು ಪ್ರಳಯ ಮಾಡಿ ಮತ್ತೆ ಸೃಷ್ಟಿಸಬಲ್ಲವಂತವರು ಎಲ್ಲರಿಗೂ ವಸಿಷ್ಠರು ಬಂದಿದ್ದರೆ ಚೆನ್ನಾಗಿತ್ತು ಎಂದು ಕುಂಚ ಯೋಚನೆ ಅವರು ವರುಣಲೋಕಕ್ಕೆ ಹೋಗಿದ್ದಾರೆ ಬರುವುದು ಯಾವಾಗಲೋ ಗೊತ್ತಿಲ್ಲ ಕಾಯುವಂತಿಲ್ಲ ಭಗವಾನ್ ಪಿಪ್ಪಲಾದರು ಅಧ್ಯಕ್ಷರಾಗಬೇಕೆಂದು ಭಗವಾನ್ ನಚಿಕೇತರು ಸೂಚಿಸಿದರು ಭಗವಾನ್ ಯಾಜ್ಞವಲ್ಕ್ಯರು ಅದನ್ನು ಅನುಮೋದಿಸಿದರು ಭಗವತಿ ಗಾರ್ಗಿರ್ ಈ ಧರ್ಮ ಬ್ರಹ್ಮ ಪರಿಷತ್ತಿಗೆ ಅಧ್ಯಕ್ಷರ ಭಗವನ್ರ ಸರ್ವ ವಿಧದಲ್ಲೂ ಅರ್ಹರು ಎಂದರು ಸುಮಂತು ಕಹೋಡ ಬರೂ ಮೊದಲಾದ ಬ್ರಹ್ಮಶಿರು ತಥಾಸ್ತು ಎಂದರು ಪಿಪ್ಪಲ್ ಅಧ್ಯಕ್ಷತೆಯಲ್ಲಿ ಸಭೆಯು ಮೊದಲಾಯಿತು ಸಭೆಯನ್ನು ಕರೆದು ನಚಿಕೆ ತೊಡೆ ಎದ್ದು ನಿಂತು ದೊಡ್ಡವರಿಗೆ ನಮಸ್ಕಾರ ಚಿಕ್ಕವರಿಗೆ ನಮಸ್ಕಾರ ಸಮಾಂತರ ನಮಸ್ಕಾರ ಇವತ್ತು ನಾವು ಸೇರಿರುವುದು ತಪಬಲದಿಂದ ಬ್ರಾಹ್ಮಣ್ಯ ಸಾಧಿಸಿ ಬ್ರಹ್ಮಶಿಯಾಗುವ ವಿಶ್ವಾಮಿತ್ರ ಬ್ರಹ್ಮತ್ವವನ್ನು ಒಪ್ಪಿಕೊಳ್ಳುವುದಕ್ಕೆ ಈ ಸೂಚನೆ ಬಾಧಕಗಳು ಈ ಸೂಚನೆ ಬಾಧಕಗಳು ಏನಿದ್ದರೂ ಸಭೆಯವರ ಮುಂದೆ ಮುಂದಿಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ಭಗವನ್ ಯಜ್ಞದ ವಲ್ಕರೆದು ಪ್ರತ್ಯಕ್ಷವಾಗಿ ವಿಶ್ವಾಮಿತ್ರ ನೋಡಿದ್ದುದು ಇದ ತ್ರಿಶಂಕು ಮಹಾರಾಜನನ್ನು ಸ್ವರ್ಗಕ್ಕೆ ಕಳುಹಿಸಿದ ಮಹಾನ್ ಭಾವರು ವಶಿಷ್ಠರಿಗೆ ಪ್ರಾಪ್ತವಾಗಿದ್ದ ಪುತ್ರಶೋಕವನ್ನು ನೀಗುವುದಕ್ಕೆ ಕಾರಣರಾದವರು ಇವೆರಡರಲ್ಲಿ ಒಂದೊಂದೊಂದು ಸಾಕು ಬ್ರಹ್ಮರ್ಷಿ ಎನ್ನುವುದಕ್ಕೆ ಅಂತಹದ್ದರಲ್ಲಿ ಎರಡೂ ಇರುವಾಗ ನಾವು ಹಿಂತೆಗೆಯಲು ಏನೂ ಕಾರಣವೂ ಇದಲ್ಲದರ ಜೊತೆಗೆ ಶ್ರೀ ಬ್ರಹ್ಮರ್ಷಿಯಲ್ಲವರು ಇವರ ತಂದೆಯಾದ ಕುಶಿತ ಮಹಾರಾಜನ್ನು ಶವನ ಮಹರ್ಷಿಯ ಸೇವೆ ಮಾಡಿ ಅನುಗ್ರಹಿಸಬೇಕೆಂದು ಕೇಳಿದನು ಆಗ ಅವರು ನಿನಗೆ ಆ ಯೋಗವಿಲ್ಲ ನಿನ್ನ ಮಗನಾಗುವನು ಎಂದು ಅನರ್ಹ ಮಾಡಿದರು ಆದ್ದರಿಂದ ಆ ಋಷಿ ವಾಕ್ಯವನ್ನು ನೆರವೇರಿಸಲು ಇಂದು ನಾವು ಸೇರಿರುವುದು ನಿರಾಂತಕವಾಗಿ ಆಗಬಹುದು ಧರ್ಮ ಬ್ರಹ್ಮ ಪಾರಾಯಣರಾದ ಭಕ್ತರ ಸೂಚನೆಯನ್ನು ನಾನು ತ್ರಿಕರ್ಣಶಗಾಗಿಯೂ ಎದ್ದು ಹೇಳಿದರು ಭಗವಾನ್ ನಚಿಕೆತನ ಸೂಚಿಸಿ ಭಗವಾನ್ ಅಜ್ಞಾವಲ್ಕರು ಅನುವಾದಿಸಿದ ಮೇಲೆ ಎಷ್ಟಾಗಲೇ ಸ್ತ್ರೀಯ ನಾನು ಸವಿಯಲ್ಲಿ ನಿಂತು ಸಮರ್ಥಿಸಲೇಬೇಕು ಆದರೆ ಬ್ರಹ್ಮಶ್ರೀಯತ್ವವು ಒಬ್ಬರು ಇಬ್ಬರು ಅಭಿಮಾನದಿಂದ ಬರುವ ಪದಿಯಲ್ಲ ಪದವಿಯಲ್ಲ ಕ್ಷತ್ರಿಯನಾಗಿದ್ದ ಈತನ ದೇಹದಲ್ಲಿರುವ ಪಂಚಭೂತ ತನ್ಮಾತ್ರಗಳೆಲ್ಲವೂ ಪರಿಶುದ್ಧವಾಗಿ ಸತ್ವಗುಣಕ್ಕೆ ಬಂದಿದೆ ಎಂದು ಪರೀಕ್ಷೆಯಾಗಿ ಸಿದ್ಧಾಂತವಾಗಲಿ ಆ ಕೂಡಲೇ ನಾನು ಒಪ್ಪುತ್ತೇನೆ ಎಂದರು ಭಗವಾನ್ ಪಿಪ್ಪಲ್ ಆದರೂ ಎದ್ದು ನಿಂತರು ಸಭೆಗೂ ಸಭೆಗಳಿಗೂ ನಮಸ್ಕಾರಗಳು ಭಗವತಿ ಗಾರ್ಗೆ ಅವರು ಕೇಳಿರುವ ಪ್ರಶ್ನವೂ ಸಾಧುವುದು ನಾನು ಈ ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲದೆ ಅಲ್ಲಿ ಸಭೆಯಲ್ಲಿ ಕುಳಿತಿದ್ದರೆ ನಾನು ಅದೇ ಮಾತು ಕೇಳುತ್ತಿದ್ದೆ ಬ್ರಹ್ಮರ್ಷಿ ಪದವಿ ಎಂದರೆ ಸಾಮಾನ್ಯವಲ್ಲ ನಾಡಿನ ದಿನ ಸಪ್ತರ್ಷಿಗಳ ಸ್ಥಾನಕ್ಕೆ ಹೋಗಬೇಕಾದ ಯೋಗ್ಯತೆ ಇರುವವರಿಗೆ ಮಾತ್ರ ಆ ಪದವಿ ಸಪ್ತರ್ಷಿಗಳೆಂದರೆ ಸಾಮಾನ್ಯವಾಯಿತೇ ಸೃಷ್ಟಿಗೆ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಅಧಿಕಾರ ನಡೆಸಬೇಕು ಸೃಷ್ಟಿಕರ್ತನಾದ ಪ್ರಜಾಪತಿಗೆ ಸಹಾಯ ಮಾಡಬೇಕು ಆದ್ದರಿಂದ ಆಕೆಯು ಕೇಳಿರುವ ಪ್ರಶ್ನವೂ ಬಹು ಸಾಧುವುದು ಪ್ರತಿಯೊಬ್ಬರೂ ವಿಚಾರ ಮಾಡಿ ನಿರ್ದಾಕ್ಷಿಣ್ಯವಾಗಿ ಕೇಳಬೇಕಾದದನ್ನೆಲ್ಲ ಕೇಳಿ ಅನಂತರ ಒಪ್ಪಬೇಕಾದ ಮಾತು ಇದು ಅಧ್ಯಕ್ಷ ಸ್ಥಾನದಲ್ಲಿದ್ದು ಇಷ್ಟು ಮಾತನಾಡಿದು ತಪ್ಪಿದರೆ ತಪ್ಪಿದ್ದರೆ ಸಭೆಯವರು ಮನ್ನಿಸುವುದು ಎಂದು ಕೈ ಮುಗಿದು ಕುಳಿತರು ಮಹರ್ಷಿ ನೋಡ ಅವರು ಎದ್ದರು ಸಭೆಯವರೆಗೂ ಸಭೆ ಸಭಾಪತಿಗಳಿಗೂ ನಮಸ್ಕಾರಗಳು ನಾವು ಈ ಕುಳಿತಿರುವವರು ವೇದಪುರುಷನ ಅನುಗ್ರಹದಿಂದ ಮಹರ್ಷಿಗಳಾದವರು ಸಾಕ್ಷಾತ್ಕಾರ ಮಾಡುವ ಆತನು ಹೇಳಿದಂತೆ ಕೇಳೋಣ ನಾವೇ ಸ್ವತಂತ್ರಿಸುವುದೇ ನಾವು ಸ್ವತಂತ್ರಿಸುವುದೇ ಬೇಡ ಎಂದರು ಭಗವತಿ ವಿಶ್ವಾವರ ಅವರು ಎದ್ದು ಎದ್ದರು ಸದಸ್ಯ ಸದಸ್ಯರಿಗೂ ಸದಸ್ಪತಿಗಳಿಗೂ ಸದಸ್ಯ ಸ್ವತಿಗಳಿಗೂ ನಮಸ್ಕಾರ ವೇದಪುರುಷನನ್ನು ಪ್ರಾರ್ಥಿಸಿಕೊಂಡು ಆತನ ಅಪ್ಪಣೆಯಂತೆ ನಡೆಯುವುದು ನಮಗೆ ನಮ್ಮೆಲ್ಲರಿಗೂ ವಿಹಿತವೇ ಆದರೆ ಭಗವಾನ್ ನಚಿಕೇತರು ಸೂಚಿಸಿದಾಗ ಅವರಿಗೆ ವೇದಪುರುಷನ ಆಜ್ಞೆವೆಂದು ನಾವೆಂದುಕೊಳ್ಳುವುದು ನಾವು ಅವರಲ್ಲಿಟ್ಟರುವ ಗೌರವಕ್ಕೆ ತಡೆಯುವುದಿಲ್ಲ ನಾವು ವೇದಪುರುಷನನ್ನು ಕರೆದುಕೊಳ್ಳುವುದಾದರೆ ನಮಗೆ ಎಲ್ಲಷ್ಟು ಸ್ವಾತಂತ್ರ್ಯವಿಲ್ಲದೆ ಹೋದಿತು ಬುದ್ದಿವಂತರು ಪ್ರಮಾಣಗಳನ್ನು ಲಕ್ಷಣಗಳನ್ನು ಹಿಡಿದು ಸಿದ್ದಾಂತವಾಗಿ ಸಿದ್ಧಾಂತ ಮಾಡುವರು ಹಾಗಿಲ್ಲದೆ ಕೇವಲ ವ್ಯಕ್ತಿಯಿಂದ ಮಾತ್ರವೇ ಸಿದ್ದಾಂತ ಮಾಡಿದರೆ ಪ್ರಬಲ ವ್ಯಕ್ತಿಯು ಬಂದಾಗ ಅನುತಾಪಡಬೇಕಾದೀತು ಕೇವಲ ಕೇವಲ ಶ್ರುತಿಯಿಂದ ಮಾಡಿದರೆ ಆಗ ಸಂದೇಹವು ನಿವಾರಣೆಯಾಗದೆ ಪ್ರಭು ಸಮ್ಮತಿಯಿಂದ ನಡೆದ ಕಾರ್ಯವೆಂದು ಯಾವಾಗಲೂ ಆದರೊಮ್ಮೆ ಶಂಕಿಸಬೇಕು ಎರಡು ಆದ್ದರಿಂದ ಈ ಸಭೆಯು ಪ್ರಮಾಣ ಲಕ್ಷಣಗಳನ್ನು ಯಾರಾದರೂ ಒಬ್ಬರನ್ನು ಮುಖವಾಗಿಟ್ಟುಕೊಂಡು ಪರೀಕ್ಷೆ ಮಾಡುವುದುಗೆ ಈ ಪದರು ಭಾರತವನ್ನು ಸಾಕ್ಷಾತ್ರಿಸಿಕೊಂಡು ನೂರಾರು ನಮಗೆ ಅಂದಿನ ಸಭೆಯು ವಿಸರ್ಜನವಾಯಿತು ಎಲ್ಲರೂ ಸ್ವಕರ್ಮಾನೆರಳಿದರು